ನಹ ಅಂದ್ರೆ ನಹ ವಿಷಯ ನಮ್ಮ ಬಗ್ಗೆ ದಿಜ ಅಂದ್ರೆ ಒಳ್ಳೆಯ ಅಭಿಪ್ರಾಯಗಳನ್ನ ಪ್ರಚೋದಯ ಇನ್ನೊಬ್ಬರಿಗೆ ಕೊಡು ಇವನು ಒಳ್ಳೆಯವನು ಇವನಿಗೆ ಒಂದ್ ನಾಲ್ಕು ಮಾತ್ ಹೇಳಿದ್ ಬರುತ್ತೆ ಚಿದ್ ಭಾಗ ಇದೆ ದಾನ ಮಾಡ್ತಾನೆ ಏನಾದರೂ ಕಷ್ಟದಲ್ಲಿ ಹೋದ್ರೆ ಸಹಾಯ ಮಾಡುತ್ತಾನೆ ಅಂತನ್ನೋ ಹಾಗೆ ನಾಲ್ಕು ಜನರಿಗೆ ಒಳ್ಳೆಯ ಅಭಿಪ್ರಾಯ ಕೊಡು ಅಂದ್ರೆ ಈ ಒಂದರೊಳಗೆ ಎರಡು ಬಂತು ಅಂತ ಇಟ್ಕೊಳ್ಳಿ ಒಳ್ಳೆಯ ಅಭಿಪ್ರಾಯ ಕೊಡು ಅಂದ್ರೆ ನನಗಾಗಿ ಇಡುವಂತೂ ಅರ್ಥ ನಾನು ಜ್ಞಾನಿ ಅನ್ನೋ ಹಾಗೆ ನಾಲ್ಕು ಜನರಿಗೆ ಒಳ್ಳೆಯ ಅಭಿಪ್ರಾಯ ಕೊಡು ಅಂದ್ರೆ ನಾನು ಜ್ಞಾನಿಯೂ ಆಗಬೇಕಲ್ಲ ಆದ್ರಾನೆ ಆ ಅಭಿಪ್ರಾಯ ಸರಿಯಾದ ಅಭಿಪ್ರಾಯವಾಗುತ್ತೆ ನನ್ನನ್ನು ಜ್ಞಾನಿಯನ್ನ ಮಾಡು ಉದಾಹರಣು ಪರೋಪಕಾರದ ಬುದ್ಧಿ ಮಾಡು ಹೆಲ್ಪಿಂಗ್ ನೇಚರ್ ನನ್ನಲ್ಲಿ ಬೆಳೆಯಿ ಬೆಳೆದ್ದು ನಾಲ್ಕು ಜನರಿಗೆ ತಿಳಿಯಿರಿ ಕಾರಣ ಪ್ರತಿಷ್ಠೆಗೆ ಉಪಯೋಗ ತೆಗೆದುಕೊಳ್ಳುವುದಕ್ಕೆ ಮಹ ವಿಷಯ ನಮ್ಮ ಬಗ್ಗೆ ಥಿಯ ಪ್ರಚೋದಯ ಇನ್ನೊಬ್ಬರಿಗೆ ಸದಭಿಪ್ರಾಯಗಳನ್ನ ಪ್ರೇರಿಸಲಿ ಭಗವಂತ ಅದರಿಂದ ನನಗೆ ಹೆಚ್ಚಿನ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅನುಕೂಲವಾಗುತ್ತೆ ಅನ್ನುವಂತಹ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಪರಮಾತ್ಮನ ಬಗ್ಗೆ ನಾವು ಮಾಡಬೇಕಾದದ್ದು ಅಗತ್ಯ ಈ ರೀತಿಯಾದ ಯಶೋಜನೇಸಾನಿಸ್ವಾಹ ಎಂಬ ಉಪನಿಷತ್ತಿನ ಪ್ರಾರ್ಥನೆಯನ್ನ ಗಾಯತ್ರಿ ಮಂತ್ರದಿಂದ ನಾವು ಮಾಡುವದು ಒಂದು ಇದಲ್ಲದೆ ದೇವರಿಗೆ ನಾವು ಕೇಳಿಕೊಳ್ಳಬೇಕಾದದ್ದು ನಾವು ಎಷ್ಟೇ ಉಪಾಸನೆಯನ್ನು ಮಾಡಿದರೂ ಎಷ್ಟೇ ಸಾಧನೆಯನ್ನು ಮಾಡಿದರೂ ನಮಗೆ ಮೋಕ್ಷ ಆಗುವುದಿಲ್ಲ ಎಲ್ಲಿಯವರೆಗೆ ನಮ್ಮ ಬಿಂಬದ ಉಪಾಸನೆ ನಾವು ಮಾಡುವುದಿಲ್ಲ ಅಲ್ಲಿಯವರೆಗೆ ಉಳಿದಿದ್ದೆಲ್ಲ ವರ್ಷ ನಮ್ಮ ಬಿಂಬದ ಉಪಾಸನೆ ಇದು ನಮಗೆ ಮುಖ್ಯ ಇವೆಲ್ಲ ಮಾಡುವ ಸಾಧನ ಅದಕ್ಕೆ ಉಪಾಯ ಆಗುತ್ತೆ ಅದು ಮೂಲ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಬಿಂಬರು ಬಿಂಬರೂಪದ ಉಪಾಸನೆ ಅದನ್ನು ನಮಗೆ ದೇವರು ಕೊಡದೆ ಇವತ್ತು ನಾವು ಗುಡಿಗೆ ಹೋಗ್ತೇವೆ ವೆಂಕಟೇಶ್ ದೇವರಿಗೆ ನಮಸ್ಕಾರ ಹಾಕ್ತೇವೆ ರಾಮದೇವರಿಗೆ ಕೃಷ್ಣದೇವರಿಗೆ ಬೇರೆ ಬೇರೆ ನರಸಿಂಹದೇವರಿಗೆ ಅಲ್ಲಲ್ಲಲ್ಲಲ್ಲಿ ದೇವಸ್ಥಾನಗಳಿಗೆ ಪ್ರತಿಮೆಗಳಿಗೆ ನಮಸ್ಕಾರ ಪೂಜೆ ಇವುಗಳೆಲ್ಲ ಇದೆಲ್ಲ ಮಾಡೋದು ಎದಕ್ಕೆ ನನ್ನ ಹೃದಯದೊಳಗಿರುವ ಬಿಂಬರೂಪಿಯಾದ ನನ್ನ ನಿಯಾಮಕವಾದ ಪರಮಾತ್ಮನ ಏನೋ ಒಂದು ರೂಪವಂಟಲ್ಲ ಅದರ ಉಪಾಸನೆ ಅದರ ಅನುಸಂಧಾನ ಅದರ ಪೂಜೆಯನ್ನು ಮಾಡತಕ್ಕಂತಹ ಯೋಗ್ಯತೆ ನನಗೆ ಬರಲಿ ಆ ಅವಸ್ಥೆಯನ್ನು ನಾನು ಮುಟ್ಟಲಿ ಅನೋಚಿ ಇರಲ್ಲ ದಾಯಿ ಆದರೆ ಕೊನೆಗೆ ನನ್ನ ಬಿಂಬದ ಉಪಾಸನೆಯಿಂದ ನಾನು ಮಾಡಲೇಬೇಕು ಕೆಲವರಿಗೆ ದೇವಕಡೆಗೆ ಉಪಾಸನೆ ಮಾಡಿದರೂ ಮೋಕ್ಷವಾಗತ್ತೆ ಆದ್ರೆ ಅವರೂ ಬಿಂಬದೋಪಾಸನೆ ಬಿಡುವಾಗಿ ಬಹಿರುಪಾಸನೆಯ ಮೋಕ್ಷ ಹೃದ್ಯುಪಾಸಿತ್ ಕಾರ್ಯಮೇವ ಅಂತ ಬೃಹಾರಣ್ಯ ಉಪನಿಷ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೆಣಸ ಬಹಿರುಪಾಸನೆಯ ಮೋಕ್ಷ ಪರಗೆ ಉಪಾಸನೆ ಮಾಡಿದರೂ ದೇವತೆಗಳಿಗೆ ಮೋಕ್ಷವಾಗತ್ತೇನೋ ನಿಶ ಆದರೆ ತಾಮುಪಾಸನ ಕಂಚಿತ್ ಕಾರ್ಯಮೇವ ಹೃದಯದಲ್ಲಿರುವ ಭಗವಂತನ ಉಪಾಸನೆ ಮಾತ್ರ ಎಲ್ಲರಿಗೂ ಕಡ್ಡಾಯ ದೇವತೆಗಳಿಗೂ ಮನುಷ್ಯರಿಗೂ ಋಷಿಗಳಿಗೂ ಅಂತ ಹೇಳಿದ್ದರಿಂದ ಹೃದಯದಲ್ಲಿರುವ ಭಗವಂತನ ಉಪಾಸನೆಯನ್ನು ನಾವು ಮಾಡುವುದು ಬಹಳ ಅಗತ್ಯ ಅದನ್ನು ದೇವರಿಗೆ ಕೇಳಬೇಕು ಗಾಯತ್ರಿಯಂತಹ ಅತ್ಯಂತ ಶಕ್ತಿಯುತವಾದ ಶಕ್ತಿಶಾಲಿಯಾದಂತಹ ಪವರ್ಫುಲ್ ಆದ ಮಂತ್ರದಿಂದ ನಾವು ದೇವರಿಗೆ ಕೇಳಬೇಕಾದದ್ದು ನನಗೆ ಬಿಂಬೋಪಾಸನೆಯನ್ನು ಮಾಡತಕ್ಕಂತಹ ಬಿಂಬದ ಕಡೆಗೆ ನಾನು ಚಿಂತನೆ ಮಾಡತಕ್ಕಂತಹ ಒಂದು ಯೋಗ್ಯತೆಯನ್ನು ಕೊಡು ಈಗ ನನ್ನ ಬಿಂಬ ರೂಪ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ನೇತ ನಿಯತಗುರುಗಳು ಬಂದು ನನಗೆ ಉಪದೇಶ ಮಾಡಿಲ್ಲ ಅದರ ಉಪಾಸನೆ ನನಗಿಲ್ಲ ಆದರೂ ನಾನು ಮಾಡುವ ಎಲ್ಲ ಕ್ರಿಯೆಗಳು ಒಳಗಿದ್ದ ಬಿಂಬ ಮಾಡಿಸ್ತಾ ಇದ್ದಾನೆ ನನ್ನ ಜ್ಞಾನ ಇಚ್ಛಾ ಪ್ರಯತ್ನಗಳು ಆ ಒಳಗಿನ ಬಿಂಬನ ಜ್ಞಾನ ಇಚ್ಛಾ ಪ್ರಯತ್ನಗಳ ಅಧೀನವಾಗಿದೆ ಇಷ್ಟನ್ನು ತಿಳ್ಕೋಬಹುದೀಯ ಆದರೂ ಕೂಡ ನಾನು ಅದರ ರೂಪ ಚಿಂತನೆಗೆ ಬರದಿದ್ದರೂ ಕೂಡ ಬಿಂಬದ ಅಧೀನವಾಗಿ ನನ್ನ ಎಲ್ಲ ಕ್ರಿಯೆಗಳು ಅಂತ ನಾನು ಶಾಸ್ತ್ರದಿಂದ ತಿಳಿದಿದ್ದರಿಂದ ಅದನ್ನ ನಾನು ಚಿಂತನೆ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯತೆ ಉಂಟು ಆದರೆ ಅದು ನಮಗೆ ಬರುವುದಿಲ್ಲ ಈಗ ಅದನ್ನು ದೇವರು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನೀವು ಅನ್ಬಹುದು ಎಲ್ಲಾ ಪ್ರಾರ್ಥನೆ ಮಾಡಬೇಕು ಮಾಡಬೇಕು ಅಂತ ಬಹಳ ಇದ್ದೀರಿ ಆದರೆ ಇದೆಲ್ಲಾ ಗಾಯತ್ರಿ ಮಂತ್ರ ಮಾಡೋರು ಪುರುಷರೇ ಮಹಿಳೆಯರ ಮಹಿಳೆಯ ಮಹಿಳಾ ಗೋಷ್ಠಿ ಮಾಡಿದ್ದೀರಿ ಇವತ್ತು ಮಹಿಳೆಯರಿಗೆ ಹಾಗಾದರೆ ಬಿಂಬ ರೂಪದ ಉಪಾಸನೆ ಇದೆಲ್ಲದಕ್ಕೂ ಪ್ರಾರ್ಥನೆ ಬೇಡವೆ ಒಂದು ಉತ್ತರ ಅವರು ಮಾಡುವಂತಹ ಪದಗಳಲ್ಲಿ ಅವರು ಮಾಡುವಂತಹ ಕೃಷ್ಣ ಮಂತ್ರದ ಶಪದೊಳಗೆ ಎಲ್ಲಾ ಪ್ರಾರ್ಥನೆಯೂ ಬಂದಿದೆ ಅದನ್ನ ಕೃಷ್ಣ ಮಂತ್ರದ ಉಪನ್ಯಾಸ ತಿಳಿಯೋಣ ಆದರೆ ಗಾಯತ್ರಿ ಮಂತ್ರದಲ್ಲಿಯೂ ಕೂಡ ನಮ್ಮ ಪುರುಷರು ಸ್ವಾರ್ಥಿಗಳಲ್ಲ ಂತ ಕೇಳಿಲ್ಲ ಅವರು ನನ್ನ ಮನೆಯಲ್ಲಿದ್ದಂತಹ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬರಗ ಸಮಷ್ಟಿ ಜೀವನದ ಅವಿಭಕ್ತ ಕುಟುಂಬದ ಕಲ್ಪನೆಯಿದ್ದ ಭಾರತೀಯ ಆರ್ಷ ಪರಂಪರೆಯಿಂದ ಹೊರಗೆ ಬಂದ ವಾಣಿಯದು ಅಲ್ಲಿ ಮೇ ಎಂತ ಬಂದಿಲ್ಲ ನಹ ಅಂತ ಬಂದಿದೆ ಧಿಯೋ ಯೋ ನಹಾ ಪ್ರಚೋದಯ ನಮ್ಮೆಲ್ಲರೂ ಬುದ್ಧಿಯನ್ನು ಪ್ರಚೋದಿಸು ಕೇಳಿದ್ದಾರೆ ಆದ್ದರಿಂದ ಇದು ಎಲ್ಲರಿಗೂ ಕಾಮನ್ ಆಗಿ ಬರತಕ್ಕಂಥದ್ದು ಆದ್ದರಿಂದ ನಹ ಧಿಯ ಪ್ರಚೋದಯ ನಮ್ಮೆಲ್ಲರಿಗೆ ಈ ಬುದ್ಧಿಯನ್ನು ಕೊಡು ಏನಂತ ಬುದ್ಧಿ ಕೊಡು ನಹ ದೇವಸ್ಥೆ ವಿಷಯ ರಾಮ ಕೃಷ್ಣ ನರಸಿಂಹ ಇವುಗಳಲ್ಲ ದೇವರೇ ಆದರೆ ನನ್ನ ದೇವರು ಒಂದು ಸ್ಪೆಷಲ್ ದೇವರು ಬೇರೆ ಇದೆ ನನಗಾಗಿಯೇ ಇದ್ದ ದೇವರು ಅವನು ಎಂದೂ ನನ್ನ ಬಿಟ್ಟು ಸರಿಯುವುದಿಲ್ಲ ರಯಕಾಲದಲ್ಲಿಯೂ ಎಲ್ಲ ರೂಪಗಳು ಮೂಲರೂಪದ ಜೊತೆಗೆ ಐಕ್ಯ ನನ್ನ ಬಿಂಬ ರೂಪ ಮಾತ್ರ ನನ್ನನ್ನು ನೇಮನ ಮಾಡುವುದಕ್ಕಾಗಿ ನನ್ನೊಳಗೇ ಇರುತ್ತದೆ ಮುಖ್ಯವಾದಂತಹ ಆ ಬಿಂಬರೂಪ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಹೀಗಾಗಿ ಅದು ನನಗೆ ಅತೀ ಹತ್ತಿರದ ರೂಪ ಅದು ನನ್ನ ರೂಪ ಅದು ನಮ್ಮ ರೂಪ ಅಂತ ನಾವು ಅಭಿಮಾನದಿಂದ ಹೇಳಿಕೊಡ್ತೇವೆ ಹಾಗಾದ್ರೆ ಇವರೆಲ್ಲ ನಮ್ಮ ದೇವರಲ್ಲ ಅಂತ ಅರ್ಥ ಅಲ್ಲ ಎಲ್ಲವೂ ಪರಮಾತ್ಮನ ರೂಪಗಳು ಒಂದೇ ನೇಹನಾಸ್ತಿ ಕಿಂಚನು ಪರಮಾತ್ಮನ ರೂಪಗಳಲ್ಲಿ ಭೇದ ಆದರೂ ಒಂದು ವಿಶೇಷವಿದೆ ಆ ಭಗವಂತನ ರೂಪ ಇದು ಹೊರಗಿನ ರೂಪ ಇದು ಒಳಗಿನ ರೂಪ ಎಷ್ಟೇ ದೇವರ ರೂಪಗಳಲ್ಲಿ ಆ ಭೇದ ಇದ್ರೂ ಕಚ ಹೇಳುವಾಗ ಪುರಾಣದೊಳಗೆ ರಾಮಚಂದ್ರ ಬಂದ ಮತ್ತೆ ಗನಕರಾಜನ ಮನೆಗೆ ಹೋದ ರುಕ್ಮಿಣಿಯನ್ನು ಮದುವೆಯಾದ ಪ್ರದ್ಯುಮ್ಮನನ್ನ ಪಡದ ಅಂತ ಹೇಳಿ ಏನ್ ಪುರಾಣಿಕರೇ ಚೆನ್ನಾಗಿ ಹೇಳಿ ಅಂತಾರೆ ಯಾಕೆ ನಾನೇಂತ ಕೇಳಿದ್ದೇನೆ ರಾಮಕೃಷ್ಣ ಒಂದಲ್ಲ ರಾಮ ರುಕ್ಮಿಣಿಯನ್ನು ಮದುವೆಯಾದ ಅಂದ್ರೆ ತಪ್ಪೇನೊಳಗೆ ಸೇರಿಸ ತಪ್ಪೇನಿಲ್ಲ ನಿಜ ರಾಮನೇ ಕೃಷ್ಣ ಕೃಷ್ಣನೇ ರಾಮ ಆದರೂ ವಿಶೇಷ ಅದರ ಬಗ್ಗೆ ವಿವರಣೆ ಈಜೆ ಮಾಡುವುದಿಲ್ಲ ಅದೊಂದು ವಿಶೇಷ ಉಂಟು ಆ ವಿಶೇಷದಿಂದಾಗಿ ಅಪೇದವಿದ್ದರೂ ನಾವು ಒಂದು ವಿಶೇಷವಾದ ವ್ಯವಹಾರವನ್ನು ನಾವು ಮಾಡ್ತೇವೆ ಆದ್ದರಿಂದ ಹಾಗೆ ಹೊರಗಿನ ರೂಪಗಳು ಬೇರೆ ಒಳಗಿರತಕ್ಕಂತಹ ನನ್ನದೇ ಆದ ರೂಪ ಅಂತ ಒಂದು ಗಾಯತ್ರಿ ಮಂತ್ರ ಕೇಳ್ತಾ ಇದೆ ಆತ್ಮೀಯತೆಯಿಂದ ನಹಾದೇವಸ್ ನಮ್ಮ ದೇವನ ನನ್ನ ಅಂತರ್ಯಾಮಿಯಾದ ಬಿಂಬರೂಪಿಯಾದ ದೇವನ ಧಿಯ ನಹಾ ಪ್ರಚೋದಯ ನಮಗಿತ್ತು ದೇವಸ್ಥೆ ಧಿಯ ನಹಾ ಪ್ರಚೋದಯ ಅಂದ್ರೆ ಯಾವುದಾದ್ರೂ ದೇವನ ಧೀಯ ಅಲ್ಲ ನಹಾ ದೇವಸ್ಥೆ ಧ್ಯೇಯ ನಹಾ ಪ್ರಚೋದಯ ನನ್ನ ದೇವನ ತಿಳುವಳಿಕೆಯನ್ನ ನನಗೆ ಕೊಡು ನಮ್ಮ ದೇವನ ಉಪಾಸನೆಯನ್ನ ಮಾಡುವ ಭಾಗ್ಯವನ್ನ ನಮಗೆ ಕರುಣಿಸು ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ಇದೆ ಇದು ಬಿಂಬ ನಮಗೆ ತೋರಿಸ್ತಾರೆ ಅಥವಾ ತತ ಎಂಬ ಶಬ್ದ ಇದು ಅನ್ನುವ ಶಬ್ದಕ್ಕೆ ವ್ಯಾಪ್ತ ತುಂಬಿಕೊಂಡದ್ದು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ ತ ಅನ್ನುವಂತಹ ಶಬ್ದಕ್ಕೆ ತುಂಬಿಕೊಂಡದ್ದು ಅಂತ ಅರ್ಥ ಆ ತುಂಬಿಕೊಂಡದ್ದು ಅಂತ ಅರ್ಥ ಇದ್ದಿದ್ದರಿಂದ ನಹ ಯ ನನ್ನೊಳಗೆ ಯಾವುದು ತುಂಬಿಕೊಂಡದ್ದೋ ನನ್ನೊಳಗೆ ಅಂತರ್ಯಾಮಿ ಆದದ್ದು ಯಾವದೋ ಅಂತಹ ವಸ್ತುವಿನ ಅಧ್ಯಯ ನಚೋದ್ರೆ ತುಂಬಿಕೊಂಡದ್ದು ನಃ ಯತ್ ನನ್ನೊಳಗೆ ಯಾವುದು ತುಂಬಿಕೊಂಡದ್ದೋ ತಸ್ಯ ಧಿಯ ಪ್ರಚೋದಯ ಅದರ ಉಪಾಸನೆಯನ್ನ ಮಾಡುವಂತಹ ಬುದ್ಧಿಯನ್ನು ನನಗೆ ಕರುಚು ಅಂತ ಕೇಳಿದರೆ ಇದು ನನ್ನ ಜೀವಸ್ವರೂಪದೊಳಗೆ ಅಂತರ್ಯಾನಿಯಾದಂತಹ ಭಗವಂತನ ಜ್ಞಾನವನ್ನು ನಮಗೆ ಮಾಡಿಸಿಕೊಡುವು ಎಂಬಂತಹ ಪ್ರಾರ್ಥನೆಯಾಗುತ್ತೆ ಇದಾದ ಮೇಲೆ ದೇವರಿಗೆ ನಾವು ಮತ್ತೊಂದು ಕೇಳುವುದು ಪರಮಾತ್ಮನಿಗೆ ಹೊಸದ ಗ್ರಹಣ ಎಂದು ಕೇಳಬೇಕಾದ್ದಿಲ್ಲ ದೇವರ ತ ಅನುಗ್ರಹ ನಮಗೆ ಅನಾದಿ ಕಾಲದಿಂದ ಮಾಡಿಬಿಟ್ಟಿದ್ದಾನೆ